ಆ ಕಾಲದಲ್ಲಿ ಇಂಥ ಒಡಕು ಬಿರುಕುಗಳ ಸೂಚನೆಯೂ ಇರಲಿಲ್ಲ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಾದದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಆ ಸಂಸ್ಥೆಯ ರೂಪರಚನೆಗಳು ಹೇಗಿರಬೇಕೆಂಬ ಆಲೋಚನೆ ಪ್ರಾರಂಭವಾದದ್ದು ಅಂದಿಗೆ ಎರಡು ಮೂರು ವರ್ಷಗಳ ಹಿಂದೆ ಅದು ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಎಂಬ ಸಂಸ್ಥೆಯಲ್ಲಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನಕ್ಕೆ ಚೀಫ್ ಇಂಜಿನಿಯರ್ ಆಗಿ ಬಂದದ್ದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರು ಇಕನಾಮಿಕ್ ಕಾನ್ಫರೆನ್ಸ್ ಎಂಬ ಸಂಪದ ವಿಚಾರ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಶ್ರೀಮಂತ ಮಹಾರಾಜರವರಿಗೆ ಸಲಹೆ ಕೊಟ್ಟ ಮೇಲೆ ಆ ಸಂಸ್ಥೆ ರೂಪ ತಾಳಿತು ಆಗ ಅಂಗವಾಗಿ ಮೂರು ಸಮಿತಿಗಳು ಏರ್ಪಟ್ಟಿದ್ದವು ಕಾರ್ಖಾನೆ ಕೈಗಾರಿಕೆಗಳ ಸಮಿತಿ ಇದಕ್ಕೆ ಚೀಫ್ ಇಂಜಿನಿಯರ್ ವಿಶ್ವೇಶ್ವರಯ್ಯನವರೇ ಅಧ್ಯಕ್ಷರಾಗಿದ್ದರು ವಿದ್ಯಾ ಸಮಿತಿ ಭೂ ಸಮಿತಿ ವಿದ್ಯಾ ಸಮಿತಿ ಅಧ್ಯಕ್ಷರು ಎಚ್ವಿ ನಂಜುಂಡಯ್ಯನವರು ಕಾರ್ಯದರ್ಶಿ ವಿಸುಬ್ರಹ್ಮಣ್ಯ ಅಯ್ಯರ್ ಅವರು ಈ ವಿದ್ಯಾಸಮಿತಿಯಲ್ಲಿ ಪರ್ಯಾಲೋಚನೆ ಬಂದ ಯೋಜನೆಗಳು ಮುಖ್ಯವಾಗಿ ಎರಡು ಮೈಸೂರು ವಿಶ್ವವಿದ್ಯಾನಿಲಯ ಕರ್ನಾಟಕ ಸಾಹಿತ್ಯ ಪರಿಷತ್ತು ಪರಿಷ್ವಿಷಯಕ ಸಮಾಲೋಚನೆ ಸಾಹಿತ್ಯ ಪರಿಷತ್ತಿನ ರಚನೆಯ ವಿಷಯದಲ್ಲಿ ದೇಶದಲ್ಲಿ ವಿದ್ವಜ್ಜನರ ಅಭಿಪ್ರಾಯವನ್ನು ತಿಳಿದುಕೊಳ್ಳಬೇಕೆಂಬ ಉದ್ದೇಶದಿಂದ ಮೇಲೆ ಹೇಳಿದ ವಿದ್ಯಾಸಮಿತಿಯು ಕೆಲವು ಉಪನ್ಯಾಸಗಳನ್ನು ಸಂಕಲ್ಪಿಸಿತು ಅಂತಹ ಉಪನ್ಯಾಸವೊಂದು ಸಾವಿರದ ಒಂಬೈನೂರ ಹನ್ನೆರಡು ಹದಿಮೂರರಲ್ಲಿ ನಡೆಯಿತು ಅದು ಮೈಸೂರು ಪಟ್ಟಣದಲ್ಲಿ ದಸರಾ ಅಧಿವೇಶನಕ್ಕಾಗಿ ಮೈಸೂರು ಪ್ರಜಾ ಪ್ರತಿನಿಧಿ ಸಭೆಯ ಸದಸ್ಯರು ಆಗ ಆ ಪಟ್ಟಣಕ್ಕೆ ಬಂದಿದ್ದರು ಅದು ಸರಿಯಾದ ಕಾಲವೆಂದು ಒಂದು ಬೆಳಗ್ಗೆ ಮೈಸೂರಿನ ಗಾರ್ಡನ್ ಪಾರ್ಕ್ನಲ್ಲಿರುವ ಡಿಸ್ಟಿಕ್ಟ್ ಆಫೀಸ್ ಕಟ್ಟಡದ ಮೇಲೆ ಸಭೆಯನ್ನು ಸೇರಿದ್ದಾಗಿತ್ತು ಆಗ ಪ್ರಜಾಪ್ರತಿನಿಧಿ ಸಭೆಯ ಅಧಿವೇಶನ ಸೇರುತ್ತಿದ್ದುದು ಅದೇ ಜಾಗದಲ್ಲಿ ಈಗ ಹೇಳಿದ ಸಾಹಿತ್ಯ ಪರಿಷತ್ ವಿಷಯಕ ಸಭೆ ಸೇರಿದಾಗ ಬಹುಮಂದಿ ಗಣ್ಯ ವ್ಯಕ್ತಿಗಳು ಅಲ್ಲಿ ಸೇರಿದ್ದರು ಎಂ ವೆಂಕಟಕೃಷ್ಣಯ್ಯನವರು ಅಂಬಳೆ ಅಣ್ಣಯ್ಯ ಪಂಡಿತರು ಮೊದಲಾದ ಖಾಸಗಿ ಮಹಾಜನರು ಬಂದಿದ್ದರು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಕರ್ಪೂರ ಶ್ರೀನಿವಾಸರಾಯರು ಕೆ ಕೃಷ್ಣಿಂಗಾರ್ಯರು ಬಂದಿದ್ದರು ಉಪನ್ಯಾಸ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಅಂದಿನ ಉಪನ್ಯಾಸಕರು ಪ್ರೊಫೆಸರ್ ಬಿಎಂ ಶಿಕಂಟೆಯನವರು. ಬಿಎಂ ಶ್ರೀ ಅವರ ಉಪನ್ಯಾಸ ನಾನು ಆಗಲೇ ಬಿಎಂ ಶ್ರೀಕಂಠಯ್ಯನವರನ್ನು ಮೊದಲ ಸಾರಿ ಎಂದು ನನ್ನ ಜ್ಞಾಪಕ ಅದಕ್ಕೆ ಹಿಂದೆ ಅವರ ಹೆಸರನ್ನು ಕೇಳಿದ್ದೆ ಅವರು ಒಳ್ಳೆಯ ಸಾಹಿತ್ಯ ವಿದ್ವಾಂಸರೆಂದು ಪಾಠ ಪ್ರವಚನಧ್ಯಕ್ಷರೆಂದು ಹೆಸರಾಗಿದ್ದರು ಆ ಭಾಷಣ ಇಂಗ್ಲಿಷ್ನಲ್ಲಿ ಭಾಷಣದ ಬಹುಭಾಗವನ್ನು ಅವರು ಬರೆದು ತಂದಿದ್ದ ಪ್ರಬಂಧದಿಂದ ಓದಿದರು ಅದರ ಶೈಲಿಯೂ ರಚನೆಯೂ ಸಭಿಕರಿಗೆ ಮೆಚ್ಚುಗೆಯಾಯಿತು ಅದರಲ್ಲಿ ಅವರು ಪ್ರತಿಪಾದಿಸಿದ್ದನ್ನು ಹೀಗೆ ಸಂಗ್ರಹ ಮಾಡಿ ಹೇಳಬಹುದು ಕನ್ನಡಕ್ಕೆ ಹೊಸ ಸಾಹಿತ್ಯ ಬೇಕಾಗಿದೆ ಪ್ರಾಚೀನ ಸಾಹಿತ್ಯ ದೊಡ್ಡದಾಗಿದೆ ಅದರ ವ್ಯಾಸಂಗಕ್ಕೆ ಇನ್ನೂ ಪ್ರೋತ್ಸಾಹ ದೊರೆಯಬೇಕು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 ಮನೋಗತ ಅವರದು ಕೊಂಚ ಉದ್ವೇಗದ ಸ್ವಭಾವ ಯಾವ ಮಾತನ್ನಾಡಿದರೂ ತೀವ್ರವಾಗಿ ಆಡುವುದು ಅವರ ಅಭ್ಯಾಸ ಮುಖ ಕೆಂಪೇ ಇರುತ್ತಿತ್ತು ಈ ಉದ್ವೇಗದಲ್ಲಿ ಅವರು ಶ್ರೀಕಂಠಯ್ಯನವರು ಸಂಸ್ಕೃತವನ್ನು ನಿಂದಿಸಿದರೆಂದು ಅದು ಅಪನಿಂದೇ ಎಂದು ಅನ್ಯಾಯವೆಂದು ಅನುಚಿತವೆಂದು ಕಟುವಾಗಿ ಟೀಕಿಸಿದರು ಬಳಿಕ ಎರಡು ಮಾತು ಹೇಳಿದೆ ಕೃಷ್ಣಿಂಗಾರ್ಯರು ನನಗೆ ಎಲ್ಲ ದೃಷ್ಟಿಗಳಿಂದಲೂ ಪೂಜ್ಯರು ಅವರು ಬಿಎಂ ಶ್ರೀಕಂಠಯ್ಯನವರ ತಾತ್ಪರ್ಯವನ್ನು ಗ್ರಹಿಸದೆ ಶ್ರೀಕಂಠಯ್ಯನವರ ಒಂದಾನೊಂದು ಹೇಳಿಕೆಯನ್ನು ತಪ್ಪಾಗಿ ಗ್ರಹಿಸಿ ಆಗ್ರಹ ನನಗೆ ತೋರುತ್ತದೆ ಶ್ರೀಕಂಠಯ್ಯನವರು ಸಂಸ್ಕೃತ ದ್ವೇಷಿಯಲ್ಲ ಕೃಷ್ಣ ಇಂಗಾರ್ಯರಂತೆಯೇ ಅವರು ಸಂಸ್ಕೃತದ ಅಭಿಮಾನಿಗಳು ಆದರೆ ಬಡ ಕನ್ನಡ ಬೆಳೆಯಬೇಕಾದರೆ ಕೂಡಿದ ಮಟ್ಟಿಗೆ ತನ್ನ ಸ್ವಂತ ಸ್ವಾಮಗ್ರಿಯನ್ನು ಬಳಸಿಕೊಳ್ಳಬೇಕು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 ಶ್ರೀಕಂಠಯ್ಯನವರು ನಾನಿದ್ದ ಕಡೆಗೆ ಬಂದು ಕೈಕುಲಿಕಿ ಕುಲುಕಿ ಬ್ಲೆಸ್ಆರ್ ದ ಪೀಸ್ ಮೇಕರ್ಸ್ ಎಂದರು ಅದೇ ಅವರಿಗೂ ನನಗೂ ಸ್ನೇಹವಾಗಲು ಪ್ರಾರಂಭ ಆಮೇಲೆ ಒಂದೆರಡು ವರ್ಷ ಕಾಲ ಅವರು ನಾನು ಎಲ್ಲಿಯಾದರೂ ಭೇಟಿಯಾದಾಗ ಅವರು ಏನು ಗಾಜಿ ಸಾಹೇಬರೇ ಎಂದು ನನ್ನನ್ನು ಮಾತನಾಡಿಸುತ್ತಿದ್ದರು ಆಗಿನ ಜನರೆಲ್ಲಾ ಮನಸ್ಸಿನಲ್ಲಿ ಕಲ್ಮಶವಿಲ್ಲದವರು ಸ್ವಾಭಾವಿಕವಾಗಿ ನಗೆ ಬಂದಾಗ ಮುನಿಸು ಬಂದಾಗ ಮುನಿದುಕೊಳ್ಳುವರು ಅವರನ್ನು ಇತರರು ಹಾಸ್ಯ ಮಾಡಿದರೆ ಹಾಸ್ಯ ಮಾಡಿಸಿಕೊಂಡು ಅವರು ನಗುವಿನಲ್ಲಿ ಸೇರಿಕೊಳ್ಳುವರು ಪರಿಷತ್ತಿನ ಸ್ಥಾಪನೆ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಾದದ್ದು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಎದುರುಗಡೆ ಇರುವ ಈಗಿನ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕತ್ತಡದ ನಡುವಣ ಸಭಾ ಮಂದಿರದಲ್ಲಿ ಪರಿಷತ್ತಿನ ಸಮಾರಂಭಕ್ಕಾಗಿ ಕನ್ನಡ ದೇಶದ ನಾನಾ ಭಾಗಗಳಿಂದ ಗಣ್ಯಜನ ಬಂದಿದ್ದರು ಧಾರವಾಡದಿಂದ ರಾಮಚಂದ್ರ ಹಣಮಂತ ದೇಶಪಾಂಡೆ ಮುದವೀಡು ಕೃಷ್ಣರಾಯರು ಆಲೂರು ವೆಂಕಟರಾಯರು ಕರ್ನಾಟಕ ಪ್ರಿಂಟಿಂಗ್ ಪ್ರೆಸ್ಸಿನ ಜಟ್ಟಾರ್ರವರು ಬಂದಿದ್ದರು ಬಳ್ಳಾರಿಯಿಂದ ವಕೀಲ ತಿಮ್ಮಕೃಷ್ಣರಾಯರು ಹೊಸಪೇಟೆಯ ರಾವ್ ಬಹದ್ದೂರ್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 ಅವರಿಬ್ಬರು ಆಗ್ಯೆ ಇನ್ನೂ ಅಪ್ರಸಿದ್ದರು ಸಭೆ ಪ್ರಾರಂಭವಾದದ್ದು ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಎಂದು ನನ್ನ ಜ್ಞಾಪಕ ಎಚ್ವಿ ನಂಜುಂಡಯ್ಯನವರು ಅಧ್ಯಕ್ಷರಾಗಿ ಪ್ರಾರಂಭೋಪನ್ಯಾಸ ಮಾಡಿದರು ಆದರೆ ಇಂಗ್ಲಿಷಿನಲ್ಲಿ ಇಂಗ್ಲಿಷ್ನಲ್ಲಿ ವೇದಿಕೆಯ ಎದುರುಗಡೆ ಮೊದಲನೆಯ ಸಾಲಿನ ನಾಲ್ಕೈದು ಪೀಠಗಳ ಪೈಕಿ ಒಂದರಲ್ಲಿ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಕುಳಿತಿದ್ದರು ನಾನವರ ಪಕ್ಕದಲ್ಲಿದೆ ನಂಜುಂಡಯ್ಯನವರು ಇಂಗ್ಲಿಷ್ನಲ್ಲಿ ತಮ್ಮ ಮೊದಲ ಮಾತುಗಳನ್ನು ನುಡಿಯುತ್ತಿದ್ದಂತೆಯೇ ವೆಂಕಟ ನಾರಪ್ಪ ನಾರಾಯಣಪ್ಪನವರು ಬೆಲ್ಲನೆಯ ನಾನ್ಸೆನ್ಸ್ ಇದು ಶುದ್ಧ ನಾನ್ಸೆನ್ಸ್ ಅಷ್ಟೇ ಎಂದರು ನಂಜುಂಡಯ್ಯನವರಿಗೆ ಅದು ಕೇಳಿಸಿರಬೇಕು ಅವರ ಎಡಮೀಸೆ ಹಾರಿತು ಅವರನ್ನು ಬಲ್ಲವರಿಗೆ ಅದು ನಗುವಿನ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 ಆಮೇಲೆ ನಂಜುಂಡಯ್ಯನವರು ಒಂದು ಸಣ್ಣ ವಿವರಣೆ ಕೊಟ್ಟರು ನಾವು ಈಗ ಮಾ ಮಾಡುತ್ತಿರುವ ಪ್ರಯತ್ನ ಕನ್ನಡ ತಿಳಿಯದ ಜನರಿಗೂ ತಿಳಿಯಬೇಕಾದದ್ದು ನಮ್ಮ ಪರಿಶ ಪರಿಷತ್ತಿಗೆ ಹಣ ಕೊಡಬೇಕಾದ ತಿಳಿಯಬೇಕು ಸರಕಾರದ ಮೇಲೆ ಉಸ್ತುವಾರಿ ನಡೆಸುವ ಬ್ರಿಟಿಷ್ ರೆಸಿಡೆಂಟರಿಗೂ ತಿಳಿಯಬೇಕು ಅವರಿಗೆಲ್ಲಾ ತಿಳಿದರೆ ನಮಗೇನು ನಷ್ಟವಾಗುವುದು ಕೊಂಚ ಪ್ರಯೋಜನವಿದ್ದರೂ ಇರಬಹುದಲ್ಲವೇ ಅದೇ ಮಧ್ಯಾಹ್ನ ಪರ ಸುಮಾರು ಎರಡೂವರೆ ಗಂಟೆಯಿಂದ ಆರು ಗಂಟೆಯವರೆಗೂ ಉಪನ್ಯಾಸಗಳು ಕನ್ನಡ ನಾಡಿನ ಕನ್ನಡ ಭಾಷೆಯ ಹಿರಿಮೆ ನಮ್ಮ ಪೂರ್ವ ಕವಿಗಳು ನಮ್ಮ ಜನಕ್ಕೆ ಬೇಕಾಗಿರುವಂತಹ ಸಾಹಿತ್ಯ ಪರಿಷತ್ತಿನ ಪರಿಶತ್ತಿನಿಂದ ದೇಶಕ್ಕೆ ಆಗಬಹುದಾದ ಪ್ರಯೋಜನಗಳು ಈ ನಾನಾ ವಿಷಯಗಳನ್ನು ಕುರಿತು ವಿದ್ವಾಂಸರುಗಳು ತೀವ್ರವಾದ ಅಹಮಹಾಮಿಕೆಯಿಂದ ಭಾಷಣ ಮಾಡಿದರು ಅವುಗಳಲ್ಲಿದ್ದ ಶಬ್ದಾಡಂಬರಗಳಿಂದಲೂ ಚರ್ವಿ ಚರ್ವಣದಿಂದಲೂ ಕೆಲ ತಲೆಚಿಟ್ಟು ಹಿಡಿದು ಹೋಯಿತು ಎರಡನೆಯ ದಿನ ಮತ್ತೆ ಉಪನ್ಯಾಸಗಳು ಉದ್ದಿಷ್ಟವಾದ ಸಂಸ್ಥೆಗೆ ಹೆಸರೇ ನೀಡಬೇಕು ಇದು ವಿಷಯ ಮೊದಲು ಕರ್ನಾಟಕವೇ ಕರ್ನಾಟಕವೇ ಕನ್ನಡವೇ ಅಥವಾ ಕರಿನಾಡೇ ಮೂರನೆಯದಾಗಿ ಕರ್ನಾಟಕವೇ ಕರ್ನಾಟಕವೇ ಅಥವಾ ಕರ್ನಾಟಕಿ ಎಂದೇ ನಾಲ್ಕನೆಯದಾಗಿ ಪರಿಷತ್ತೇ ಸಂಸತ್ತೆ ಅಥವಾ ಪರಿಷದವೇ ಅಥವಾ ಸಂಸದವೇ ಅಥವಾ ಸಭಾ ಎನ್ನತಕ್ಕದ್ದೇ ಸಭೆ ಎಂದೆ ಸಮಿತಿ ಎನ್ನತಕ್ಕದ್ದೇ ಹೀಗೆ ಪುಂಕಾನುಕುಂಕವಾಗಿ ಬೆಳೆಯಿತು ಹನ್ನೊಂದೂವರೆ ಗಂಟೆಯವರೆಗೆ ಪುನಃ ಅಪರಾಹ್ನದಲ್ಲಿ ಸಭೆ ಸೇರಿದಾಗ ಅಧ್ಯಕ್ಷ ನಂಜುಂಡಯ್ಯನವರು ಹೀಗೆ ಹೇಳಿದರು ಈಗ ಎರಡು ದಿನವೆಲ್ಲ ಹೆಸರು ಚರ್ಚಿಸುವುದಕ್ಕಾಗಿ ಕಳೆದವಲ್ಲ ಈಗೆಲ್ಲಾದರೂ ಕೆಲಸಕ್ಕೆ ಉಪಕ್ರಮ ಮಾಡೋಣ ನಿಮ್ಮಲ್ಲಿ ರಘುನಾಥರಾಯರೋ ರಾಘವೇಂದ್ರಾಚಾರ್ಯರೋ ಇನ್ನು ಯಾರಾದರೋ ಒಂದು ಹೆಸರನ್ನು ಸೂಚಿಸೋಣವಾಗಲಿ ಅದನ್ನು ಸಭೆಯ ಓಟಿಗೆ ಹಾಕುತ್ತೇನೆ ಭಾಷಣಗಳು ಸಾಕು ಆ ಸೂಚನೆ ಅಂಗೀಕಾರವಾಗದೆ ಹೋದರೆ ಆಮೇಲೆ ಇನ್ನೊಂದು ಸೂಚನೆ ಅನಂತರ ಮತ್ತೊಂದು ಈ ಕ್ರಮವನ್ನು ಅನುಸರಿಸೋಣ ಸಭೆಯಲ್ಲಿ ಯಾರೋ ಒಬ್ಬರು ಇನ್ನು ಮಾತನಾಡುವವರಿದ್ದಾರೆ ಸ್ವಾಮಿ ಎಂದರು ನಂಜುಂಡಯ್ಯನವರು ಹೌದು ಹೌದು ನಾವೆಲ್ಲಾ ಅದೇ ಊರು ತುಂಬಾ ಮಾತನಾಡುವವರೇ ಆದರೆ ಕೆಲಸವೂ ನಡೆಯಬೇಕಲ್ಲ ಎಂದರು ಕೆಲಸಕ್ಕೆ ಉಪಕ್ರಮ ಮಾಡಿಸಿದರು ನಿಯಮಾವಳಿ ಅಂದಿನ ಬೆಳಗ್ಗೆ ಸಂಸ್ಥೆಯ ನಿಯಮಾವಳಿಯನ್ನು ತಯಾರು ಮಾಡುವುದಕ್ಕಾಗಿ ನೇಮಕವಾಗಿದ್ದ ಉಪ ತನ್ನ ನಿಯಮಗಳ ಕರಡು ಪ್ರತಿಯನ್ನು ಒಪ್ಪಿಸಿತು ಆ ಉಪ ಸಮಿತಿಯಲ್ಲಿದ್ದವರು ಕರ್ಪೂರ ಶ್ರೀನಿವಾಸರಾಯರು ಡಾ ಪಿಎಸ್ ಅಚ್ಯುತರಾಯರು ಎಂಎಸ್ ಪುಟ್ಟಣ್ಣನವರು ಬಾಪು ಸುಬ್ಬರಾಯರು ಆರ್ ರಘುನಾಥರಾಯರು ಟಿ ಲಕ್ಷ್ಮೀನರಸಿಂಹರಾಯರು ನಾನು ಅದರಲ್ಲಿದ್ದೆ ಮೂರನೆಯ ದಿನ ಕರಡು ನಿಯಮಾವಳಿಯು ಸಭೆಯ ಪರ್ಯಾಲೋಚನೆಗೆ ಬಂದಿತು ಅದರ ಮೇಲೂ ಪಂಡಿತ ದಾತ್ರುಗಳು ಪ್ರದಾತ್ರುಗಳು ಪ್ರಧಾತೃಗಳು ಮಹಾಪ್ರಧಾತೃಗಳ ಆಶ್ರಯದಾತರು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 ಸರಕಾರದ ಸೆಕ್ರೆಟರಿ ಡಿಎಂ ನರಸಿಂಗರಾಯರ ಸಹಾಯವನ್ನು ಬೇಡಿದೆ ಎರಡು ಡೇರಾಗಳು ಐವತ್ತು ಮೇಜುಗಳು ಇನ್ನೂರು ಕುಚ್ಚಿಗಳು ನಾಲ್ಕು ಜಮಖಾನೆಗಳು ಇವಿಷ್ಟನ್ನು ಸರ್ಕಾರದ ಉಗ್ರಾಣದಿಂದ ಸಾಲ ಕೊಡಿಸುವುದಾದರೆ ಅದಕ್ಕೆ ತಗಲುವ ಬಾಡಿಗೆಯನ್ನು ನಾನು ಕೊಡುವುದಾಗಿ ಹೇಳಿದೆ ನಿನಗೆ ಯಾಕೆಯ ಅಷ್ಟು ಶ್ರಮ ಅಲ್ಲಿ ಹಾಸ್ಟೆಲ್ ವಾರ್ಡನ್ ಬಿ ವೆಂಕಟ್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 ಅನ್ಯೋನ್ಯ ಅಭಿಮಾನ ಅಭಿಮಾನವಿದ್ದದ್ದು ಪರಿಷತ್ತಿಗೆ ಅನುಕೂಲವಾಯಿತು ಅವರುಗಳಲ್ಲಿ ಅಭಿಪ್ರಾಯ ಭೇದಗಳು ಎಷ್ಟೋ ಇದ್ದವು ಆದರೆ ಅವುಗಳನ್ನು ತಿಳಿಸುವ ಮಾತಿನಲ್ಲಿ ನವರು ನಾಜೋಕು ಸ್ನೇಹ ಧ್ವನಿಯೂ ಇದ್ದರಿಂದ ಸಂಘದಲ್ಲಿ ಕೊಂಚ ಮಾತ್ರವೂ ಬಿರುಕು ತೋರಲಿಲ್ಲ ಚರ್ಚೆಯ ಕಾಲದ ಹೊರತು ಮಿಕ್ಕೆಲ್ಲಾ ಕಾಲಗಳಲ್ಲಿಯೂ ಅವರು ಏಕೈಕ ಮನಸ್ಕರಾಗಿರುತ್ತಿದ್ದರು ಎಲ್ಲರೂ ಒಟ್ಟಿಗೆ ಕೂಡಬೇಕು ಹರಟಬೇಕು ತಿಂಡಿಯನ್ನು ಹಂಚಿಕೊಂಡು ತಿನ್ನಬೇಕು ಒಬ್ಬರನ್ನೊಬ್ಬರು ಗೇಲಿ ಮಾಡಿ ನಗಬೇಕು ಒಂದೇ ಕೈ ಕೆಲಸ ಮಾಡುತ್ತಿದೆಯೋ ಎನಿಸುವಂತೆ ಒಟ್ಟುಗೂಡಿ ಸಹಕರಿಸಬೇಕು ಇದು ಅನುಕೂಲ ಭಾಗ ಪ್ರತಿಕೂಲ ಭಾಗವೂ ಉಂಟು ಮೈಸೂರು ಜನ ಗುಂಪುಗಾರರು ದುರಾಭಿಮಾನಿಗಳು ಪಾಳೆಯ ಕಟ್ಟುವವರು ಎಂದು ಕೆಲವರು ಆಡಿಕೊಂಡರು ಹತ್ತು ಜನ ಸೇರಿ ಕೆಲಸ ಮಾಡುವ ಕಡೆ ಅಸೂಯೆಯ ಮಾತುಗಳು ಅಸಹನೆಯ ಮಾತುಗಳು ಒಂದೊಂದು ಸಾರಿ ಕೇಳಿಬರುತ್ತವೆ ಆದರೆ ಮುಖ್ಯ ಕೆಲಸಗಾರರಲ್ಲಿ ನಿಜವಾದ ಸ್ನೇಹವೂ ಒಮ್ಮನಸ್ಸು ಇದ್ದಲ್ಲಿ ಅವರು ಕಡೆಯವರೆಗೂ ನಿಂತು ಗುರಿ ಮುಟ್ಟಲಾಗುತ್ತದೆ ಒಂದು ವಿಶೇಷ ಪ್ರಸಂಗ ಪರಿಶತ್ತಿನ ಸ್ಥಾಪನೆಯಾದ ಎರಡನೆಯ ದಿನ ಸಂಜೆ ನಂಜುಂಡಯ್ಯನವರಿಗೂ ಎಂಎಸ್ ಪುಟ್ಟಣ್ಣನವರಿಗೂ ಏನೋ ಒಂದು ತಕರಾರು ನಡೆಯಿತು ಚುಚ್ಚು ಮಾತನಾಡುವುದರಲ್ಲಿ ಇಬ್ಬರು ನಿಸೀಮರು ಪುಟ್ಟಣ್ಣನವರಿಗೆ ಕೋಪ ಬಂದು ಅವರು ಬಿರುಗಾಳಿಯಂತೆ ನಡೆದು ಸಭಾ ಪರಿತ್ಯಾಗ ಮಾಡಿದರು ಅವರ ಪೂನಾಪಾದರಕ್ಷೆಯ ಟಪಟಪ ಶಬ್ದ ಕೇಳಿಬರುತ್ತಿತ್ತು ವೆಂಕಟನಾರಾಯಣಪ್ಪನವರೆದ್ದು ನಾನು ಹೋಗಿ ಅವರನ್ನು ಕಳೆದುಕೊಂಡು ಬರುತ್ತೇನೆ ಎಂದರು ನಂಜುಂಡಯ್ಯನವರು ಹೇಳಿದರು ನಮ್ಮ ಪುಟ್ಟಣ್ಣನನ್ನೇ ನೀವು ಯಾರು ಹೋಗಬೇಡಿ ನಾನೇ ಹೋಗುತ್ತೇನೆ ಹದಿನೈದು ಇಪ್ಪತ್ತು ನಿಮಿಷ ಕಳೆದ ಮೇಲೆ ಸಭೆ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 ದಾನ ಶೌಂಡರು ಆದ ಖಗ ಘ ಅವರು ಮೃತಪಟ್ಟ ಪಟ್ಟದ್ದಕ್ಕಾಗಿ ಈ ಸಮಿತಿ ಸಂತಾಪ ಪಟ್ಟಿದೆ ಇದರ ಮೇಲೆ ತಿದ್ದುಪಡಿಗಳಾದವು ಹೀಗೆ ಮೃತಪಟ್ಟಿದ್ದಕ್ಕಾಗಿ ಎಂಬುದಕ್ಕೆ ಬದಲಾಗಿ ನಿಧನರಾದುದಕ್ಕಾಗಿ ಮರಣ ಹೊಂದಿದ್ದಕ್ಕಾಗಿ ಕಾಲಾಧೀನರಾದದಕ್ಕಾಗಿ ದೈವಾಧೀನರಾದದಕ್ಕಾಗಿ ಪಂಚತ್ವವನ್ನೈದಿದ್ದಕ್ಕಾಗಿ ಸ್ವರ್ಗಸ್ಥರಾದದಕ್ಕಾಗಿ ಮಧ್ಯೆ ಮಧ್ಯೆ ಚರ್ಚೆಗಳು ದೈವಾಧೀನ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 ನಮ್ಮ ದೇಶದಲ್ಲಿ ಸಭೆ ಸಮಾರಂಭಗಳು ಏಕೆ ಕಾರ್ಯಪರಿಣಾಮ ಪಡೆಯುತ್ತಿಲ್ಲವೆಂಬುದನ್ನು ಮಹಾಜನರು ಇದರಿಂದ ಕೊಂಚ ಊಹಿಸಬಹುದು